ಮೂವತ್ತ ಮೂರನೆಯ ತರಂಗ ಸಂಸಾರ ಚಕ್ರವೊಂದು ಆರಂಭವಾಯಿತು ದೇವಲೋಕದ ಹೆಣ್ಣೊಂದು ಮಾನವ ಲೋಕದ ಸಂಸಾರ ಮಾಡಲು ಆರಂಭಿಸಿತು ಆ ವಿಚಿತ ಜೀವನವು ಅರಳಿದ ಹೂವಿನ ಹಾಗೆ ಲೋಕ ವಿಲಕ್ಷಣವಾದ ಕಾಮಪ್ರಪಂಚವಾಗಿದೆ ಮಾನವೀಯರಂತೆ ಎಲ್ಲದರಲ್ಲೂ ಮಿತವಾಗಿರದೆ ಒಂದೊಂದರಲ್ಲಿಯೂ ತಾನು ಅನಂತ ಸಾಮರ್ಥ್ಯ ಸಂಪನ್ನಲೆಂದು ತೋರಿಸಿಕೊಳ್ಳುತ್ತಿರುವ ಹೆಣ್ಣು ಸರ್ವ ಪ್ರಕಾರದಿಂದಲೂ ಮನಸ್ಸನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ತನ್ನ ಹಾದಿಯಲ್ಲಿರುವ ಬಂಡೆಯನ್ನು ಸರ್ವ ಆರಾಧಿಸಿ ತನ್ನದನ್ನು ಮಾಡಿಕೊಳ್ಳಲು ಸರ್ವ ಮಾಡುವ ನದಿಯಂತೆ ಮೇನಕೆಯು ವಿಶ್ವಾಮಿತ್ರನನ್ನು ಒಲಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾಳೆ ವಿಶ್ವಾಮಿತ್ರನು ಆ ಹೆಣ್ಣಿನ ಸಂದದಲ್ಲಿ ಸರ್ವೇಂದ್ರಿಯ ಸಂತರ್ಪಣವಿದೆ ಎಂದು ಬಲ್ಲನಾದರೂ ಅವಳನ್ನು ಕಂಡಾಗ ಏಕೋ ಏನೋ ಬೆಚ್ಚುತ್ತಾನೆ ಆಶ್ರಮದಲ್ಲಿ ಬರಬರುತ್ತಾ ಕೊಂಚಕುಂಚವಾಗಿ ಏನೇನೋ ಬದಲಾವಣೆ ಆಗುತ್ತಿದೆ ಗಿಡ ಗಿಡ ಬಳ್ಳಿಗಳು ಹೊಸರೂಪಗಳನ್ನು ತಳೆದಿರುವಂತಿವೆ ಬೊಂಬೆಯನ್ನು ಕಲ್ಲು ಮಣ್ಣುಗಳನ್ನು ಇಟ್ಟುಕೊಂಡು ಆಟವಾಡುತ್ತ ಸಂತೋಷದ ಮೂರ್ತಿಯಾಗಿರುವ ಹೆಣ್ಣು ಮಗುವಿನಂತೆ ಇದ್ದ ಆಶ್ರಮದ ಸ್ಥಾವರ ಮೂರ್ತಿಗಳಲ್ಲಿದ್ದ ಭಾವವು ಬದಲಾಗಿ ಏನೋ ಮುಚ್ಚಿಟ್ಟುಕೊಂಡು ತನ್ನ ರಹಸ್ಯವನ್ನು ಇತರರು ಎಲ್ಲಿ ಭೇದಿಸುವ ಎಂದು ತನ್ನ ತನ್ನೊಳಗೆ ಬೆದರುತ್ತ ತನಗೆ ಬೇಕಾದ ಇಷ್ಟ ವಸ್ತು ಯಾವುದೆಂದು ತಿಳಿಯದಿದ್ದರೂ ಇಷ್ಟ ವಸ್ತುವೊಂದು ಬೇಕೆಂದು ಕಾತರಳಾಗಿರುವ ಷೋಡಶಿಯ ಭಾವವೊಂದು ಬಂದಿದೆ ಗಿಡವನ್ನು ನೋಡಿದರೆ ಹೂವನ್ನು ಬೆದುಕುತ್ತಿದ್ದರೆ ತನ್ನಲ್ಲಿಯೇ ಗಿಡವನ್ನು ನೋಡಿದರೆ ತನ್ನಲ್ಲಿಯೇ ಗೂಡು ಕಟ್ಟಿಕೊಂಡಿರುವ ಹಕ್ಕಿಯು ತಾನು ಬಿಟ್ಟಿರುವ ಹಣ್ಣನ್ನು ಹೂವನ್ನು ಬೆದುಕುತ್ತಿದ್ದರೆ ಇದಕ್ಕೆ ನನ್ನ ರಹಸ್ಯವನ್ನು ಭೇದಿಸುತ್ತಿದೆ ಎನ್ನುವಂತಿದೆ ಆ ಗಿಡವನ್ನು ಆಶ್ರಯಿಸಿರುವ ಲತೆಯು ಗಾಳಿಯು ತನ್ನನ್ನು ಹಿಡಿದು ಕುಲುಕಿದರೆ ಯಾರು ನೋಡಿದರೋ ಎಂದು ಬೆಚ್ಚಿ ತನಗೆ ಇಷ್ಟವಾಗದಿದ್ದರೂ ಏಕೆ ಸೆರೆಗೆಳೆದೆ ಎಂದು ಪ್ರಿಯನ್ನು ಗದರುವ ಕಾಮಿನಿಯಂತೆ ಕಾಣುತ್ತದೆ ಹಕ್ಕಿಗಳು ಹಣ್ಣು ಸಹ ಹಣ್ಣು ಹಂಪಲು ತಿಂದು ಗಂಡು ಹೆಣ್ಣುಗಳು ಜೊತೆ ಜೊತೆಯಲ್ಲಿಯೇ ಅಲಿಯುತ್ತಿದ್ದರು ಅವಚನೀಯವಾದ ಇನ್ನೇನೋ ಒಂದು ಬೇಕೆಂದು ಗಂಡನ್ನು ಹೆಣ್ಣು ಹೆಣ್ಣನ್ನು ಗಂಡು ಕೇಳುವಂತೆ ಕಾತರವಾಗಿದೆ ಇದುವರೆಗೆ ವೈರಭಾವವನ್ನು ಕಾಣದೇ ಸಜೀವವಾದ ಮಣ್ಣಿನ ಬೊಂಬೆಗಳೋ ಎನ್ನುವಷ್ಟು ಸಾಧುವಾಗಿ ವರ್ತಿಸುತ್ತಿದ್ದ ಮೃಗಗಳು ಇಂದು ಗಂಡು ಹೆಣ್ಣುಗಳು ಜೊತೆ ಜೊತೆಯಾಗಿ ತಮ್ಮ ತಮಗೆ ಪ್ರತ್ಯೇಕವಾಗಿ ಒಂದೊಂದು ಇಕ್ಕೆಯನ್ನು ಹುಟ್ಟಿಕೊಳ್ಳುತ್ತಾ ತಮ್ಮನ್ನು ಯಾರೂ ಮಾತನಾಡಿಸಲಾರದೆ ಮಾತನಾಡಿಸದಿರಲೆಂದು ಮುಖವನ್ನು ಸಿಂಡಿಸಿಕೊಳ್ಳುವಂತೆ ಸಿಡಿದು ಬೇರೆಯಾಗುವ ಮನೋಭಾವವನ್ನು ಪ್ರಕಟ ತರುತ್ತಿವೆ ಅಷ್ಟೇನು ಆಶ್ರಮದ ಬಳಿ ಹರಿಯುತ್ತಿರುವ ನದಿಯೂ ಕೂಡ ಹಿಂದುಳಿದೋಡಿ ನೋಡುತ್ತಾ ಅವಸರ ಅವಸರವಾಗಿ ಹೋಗುತ್ತಿರುವ ಹೆಣ್ಣಿನಂತೆ ಇದೆ ವಿಶ್ವಾಮಿತ್ರನಿಗೆ ಈಗ ಧ್ಯಾನವು ಕೂರುವುದಿಲ್ಲ ಈಜು ಬರುದಿದ್ದವನ್ನ ನೀರಿನಲ್ಲಿ ಬಿದ್ದರೆ ಗಾಬರಿಯಿಂದ ನೀರು ಕುಡಿದು ಕಣ್ಣು ಮುಚ್ಚಿದರು ಮುಚ್ಚಿದರೂ ಬಿಟ್ಟರೂ ಸುತ್ತಮುತ್ತಲೂ ನೀರು ಕಂಡು ತಾನು ಉಳಿಯುವನೋ ಏನು ಇಲ್ಲವೋ ಎಂದುಕೊಂಡು ಒದ್ದಾಡುವಂತೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರು ಕಣ್ಣು ತೆರೆದು ಹೊರಗೆ ನೋಡಿದರು ಎಲ್ಲೆಲ್ಲಿಯೂ ಮುದ್ದಿನ ಮುದ್ದೆಯಂತಿರುವ ಲಲಂಗೆಗಳ ಚಲುವ ಚೆಲು ನಲವುಗಳ ಹಿರಿಯ ಹೊನ್ನಲು ತಾನೇ ತಾನಾಗಿ ತನ್ನೇ ಹೊಡೆದುಕೊಂಡು ಹೋಗುತ್ತಿರುವಂತೆ ಭಾಸವಾಗುತ್ತದೆ ಮನಸ್ಸನ್ನು ಪ್ರತ್ಯೇಕಿಸಿ ಧ್ಯಾನದಲ್ಲಿ ಲೀನಾಗಬೇಕೆಂದರೆ ಕೈಯಿಂದ ಜಾರಿ ಕೆಳಕ್ಕೆ ಬಿದ್ದ ಪಾದರಸವು ಚಲ್ಲಾಪಿಲ್ಲಿಯಾಗಿ ಹರಡಿ ಹೋಗುವಂತೆ ಮನಸ್ಸನ್ನು ಏಕಾಗ್ರ ಮಾಡಬೇಕೆಂದು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗಿ ವೃತ್ತಿಯು ನಾನಾಮುಖವಾಗಿ ಎಲ್ಲೆಲ್ಲಿಯೂ ದೇವಾಂಗರಿಯನ್ನೇ ಕಾಣುತ್ತದೆ ನಿರ್ವಿಷಯ ಮಾಡಿಕೊಂಡು ಮನಸ್ಸನ್ನು ಅಷ್ಟೇ ಸುಲಭವಾಗಿ ಕೈತಪ್ಪಿಸಿಕೊಂಡು ಓಡಿ ಹೋಗಿ ಮೇಣಕೆಯ ಮಡಿನಲ್ಲಿ ಬೀಳುತ್ತದೆ ಇಷ್ಟೆಲ್ಲಾ ಆಗಿ ಮಾಡಿದ ಪ್ರಯತ್ನವು ವಿಫಲವಾಗುತ್ತಿದ್ದರೂ ವಿಶ್ವಾಮಿತ್ರನಿಗೆ ಏಕ ಏಕೋ ಕೋಪವು ಬರಲಲ್ಲದು ಬೇಡವೆಂದರೆ ಕುಳಿತುಕೊಳ್ಳುವ ಹಟವೇ ಹಟವೇ ಏಕೋ ಹುಟ್ಟಲುಲ್ಲದು ಆದರೆ ಒಂದು ಯೋಚನೆ ಮಾತ್ರ ಆಗಾಗ ಬರುತ್ತದೆ ಈ ದೇವತೆಗಳು ನಮಗಿಂತ ಬಲ್ಲವರು ಸೃಷ್ಟಿಯಲ್ಲಿ ನಮಗಿಂತ ಒಂದು ಮೆಟ್ಟಲು ಮೇಲಿನವರು ನಮಗೆ ತಿಳಿಯದ ವಿಷಯಗಳು ಇವರಿಗೆ ಸಹಜವಾಗಿ ತಿಳಿದಿರುವುದು ಅವನ್ನೆಲ್ಲ ತಿಳಿಯಬೇಕು ಎಂದು ಒಂದು ಸಣ್ಣ ಯೋಚನೆ ಮೇಘಗರ್ಭದಲ್ಲಿ ಅವ್ಯಕ್ತವಾಗಿ ಸುಳಿಯುವ ವಿದ್ಯುಲ್ಲತೆಯಂತೆ ಒಮ್ಮೊಮ್ಮೆ ಮಿಂಚಿ ಮಾಯವಾಗುತ್ತದೆ ಮೇನಕೆಯು ಇಂದು ಆಶ್ರಮದ ರಾಣಿ ಅವಳು ಅಮೃತಪಾಲ ಮಾಡಿದವಳು ಅವಳಿಗೆ ಊಟ ಬೇಕಿಲ್ಲ ಪ್ರಾಣಾರಾಧನೆ ತತ್ಪರನಾದ ಮುನಿಗೆ ಊಟ ಬೇಕೆಂದರೆ ಇಲ್ಲವಾದರೆ ಬೇಡ ಆದರೂ ಮೇನಕೆಯು ಮಾನವೀಯತೆಯಂತೆ ಮಾನವೀಯಂತೆ ವ್ಯವಹಾರ ಮಾಡುತ್ತಿದ್ದಾಳೆ ಸಂಕಲ್ಪಮತದಿಂದ ಭೋಜನವನ್ನು ಸೃಷ್ಟಿ ಮಾಡಬಲ್ಲವಳಾದರೂ ಪ್ರಯತ್ನಪೂರ್ವಕವಾಗಿ ಪಾಕ ಮಾಡುತ್ತಾಳೆ ವಿಶ್ವಾಮಿತ್ರನಿಗೆ ಅದನ್ನು ಕಂಡು ಚೋದ್ಯ ಸ್ವರ್ಗಲೋಕದಲ್ಲಿ ದೇವಿ ಮೆಚ್ಚಿನ ಹೆಣ್ಣಾಗಿದ್ದವಳು ಇಂದು ತನಗಾಗಿ ಪಾಕ ಹೊರಟು ಒಲೆಯನ್ನು ಓದಿ ಕಣ್ಣು ಕೆಂಪಗೆ ಮಾಡಿಕೊಂಡು ತುಟಿ ಒಣಗಿಸಿಕೊಂಡು ಬಳಲಿ ಬತ್ತಿ ಬಾಳಕವಾಗುವುದನ್ನು ನೋಡಿ ಇದೇನು ಇವಳಿಗೆ ಈ ವನವಾಸ ಎನಿಸುತ್ತದೆ ಎಷ್ಟೋ ಸಲ ಅಡ್ಡಬಂದು ಬೇಡ ಈ ಕೆಲಸ ಸಾಕು ಎಂದರೆ ಅವಳೊಮ್ಮೆ ಸಣ್ಣಗೆ ತೆರೆದ ನುಟಿಯಿಂದ ಸೋರೆಯ ಹೂವಿನಂತಿರುವ ಸುಳಿಪಲ್ಲುಗಳು ಇಣುಕಿ ನೋಡುವಂತೆನಕ್ಕೂ ಮೈಗೆ ಕಷ್ಟವಾದರೂ ಮನಕ್ಕೆ ಮೆಚ್ಚಿದ ಕೆಲಸವೀದು ಎನ್ನುತ್ತಾಳೆ ಸಲಸಲವು ಅವಳಿಗೆ ಗೆಲುವು ಇವನಿಗೆ ಸೋಲು ಕೊನೆಗೆ ಇಬ್ಬರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದರು ಹೋಮಕಾಲದಲ್ಲಿ ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಒಂದು ಉಪಾಯವನ್ನು ಕಲ್ಪಿಸಿಕೊಳ್ಳಬೇಕು ಎಂದು ಗೊತ್ತಾಯಿತು ಆಗಲೇ ಜ್ನೇಶ್ವರರು ಮೇನಿಕೆಗೆ ದರ್ಶನವಿದ್ದು ಮೇನಕ ಚೆನ್ನಾಯಿತು ಮಾನವನ ಕೈ ಹಿಡಿದು ನೀನು ಮಾನವೀಯಾದೆ ಜಂತು ಜಂತುವು ಹುಟ್ಟುವಾಗಲೇ ತನ್ನ ಭೋಗ ಸಾಧನಗಳನ್ನೆಲ್ಲ ತನ್ನ ಜೊತೆಯಲ್ಲಿಯೇ ತರುವುದು ಎಂಬ ತತ್ವವನ್ನೇ ಮರೆತು ಮಾನವರಂತೆಯೇ ಅನ್ನಕ್ಕಾಗಿ ಶ್ರಮಿಸುತ್ತಿರುವೆಯಲ್ಲ ಕಲ್ಪವೃಕ್ಷವನ್ನು ಪ್ರಾರ್ಥಿಸು ನೀನು ಇಲ್ಲಿರುವ ಒಂದು ಚೈ ಚೈತ್ಯ ವೃಕ್ಷದಲ್ಲಿ ಕಲ್ಪವೃಕ್ಷವು ಅಂಶಶಃ ವಾಸವಾಗಿದ್ದು ನಿನಗೆ ಬೇಕಾದದಲ್ಲೆಲ್ಲ ಎಲ್ಲ ಕೊಡುವುದು ಎಂದನು ದೇವಾ ಮನಿಸು ಕೆರೆಯಲ್ಲಿ ನೀರು ತುಂಬಿದರು ತೂಬಿನಲ್ಲಿ ಹೊಟ್ಟೆ ಮೇಲೆ ನೀರಿಗೆ ಸ್ವಾತಂತ್ರ್ಯದಿಂದ ಬಂತು ಹಾಗೆ ನಾನು ದೇವಲೋಕದ ವಾಸವನ್ನು ಬಿಟ್ಟು ಇಲ್ಲಿಗೆ ಬಂದಿರುವಾಗ ನಾನು ಈ ಕ್ಷೇತ್ರಕ್ಕೆ ತಕ್ಕಂತೆ ಆದರೆ ವಿಚಿತ್ರವೇನು ಎಂದಳು ಅಗ್ನಿಯು ಮತ್ತೆ ಮುಗಿನಕ್ಕು ಇಲ್ಲ ನೀನು ದೇವತ್ವವನ್ನು ಬಿಟ್ಟು ಮಾನವಿಯಾಗಬೇಡ ದೇವರ ಕಾರ್ಯಕ್ಕಾಗಿ ದೇವತ್ವವನ್ನು ಇಟ್ಟುಕೊಂಡಿರು ಹಾಗೆಂದು ಅತಿಮಾನವಳಾಗಿದ್ದು ಪತಿ ಮಾನವಿಯಾಗಿ ಅಲ್ಪಮತಿಯಾದರೂ ದೇವ ಕೆಟ್ಟಿತು ಹಾಗೆಂದು ದೇವಿಯಾಗಿದ್ದು ನಿನ್ನ ಪತಿ ಪ್ರಜ್ಞೆಯಿಂದ ಕಾಲದೇಶ ಧರ್ಮಗಳನ್ನು ಅತಿಕ್ರಮಿಸಿದರೂ ದೇವ ಆಗುವುದಿಲ್ಲ ಆದ್ದರಿಂದ ಫಲಭಾರ ನಮ್ರವಾದ ಲತೆಯಂತೆ ನೀನು ನೀನೇ ಪ್ರಜ್ಞಾವಂತಳಾಗಿ ನಡೆಯುತ್ತಾ ಕಾಯಿ ಬಲಿತು ಹಣ್ಣಾಗುವಂತೆ ಮಾಡುವಳು ಎಂದು ನುಡಿದು ಅಂತಧಾನನಾಗನು ಮೇಣಿಕೆಯು ಎದ್ದು ಗಂಡನಿಗೆ ನಮಸ್ಕಾರ ಮಾಡಿ ದೇವಾ ನನಗೆ ಜನ್ಮತಃ ಪ್ರಾಪ್ತವಾದ ಕೆಲಸ ಕೆಲವು ಪ್ರಭಾವಗಳಿತ್ತು ಅಪ್ಪಣೆಯಾದರೆ ಅವುಗಳಲ್ಲಿ ಒಂದನ್ನು ಪ್ರಯೋಗಿಸಿ ಈ ಮರಗಳಲ್ಲಿ ಒಂದರಲ್ಲಿ ಕಲ್ಪವೃಕ್ಷರ ಅಂಶವನ್ನು ಆರೋಪಿಸುವೆನು ಸಂಕಲ್ಪ ಮಾತ್ರದಿಂದಲೇ ಸರ್ವವನ್ನು ಕೊಡುವ ಸ್ವರ್ಗ ಮಹಿರುಹದಂತೆ ಇದು ನಮಗೆ ಬೇಕಾದದ್ದನ್ನೆಲ್ಲ ಕೊಡುತ್ತದೆ ಎಂದು ವಿಜ್ಞಾಪನೆ ಮಾಡಿದಳು ವಿಶ್ವಾಮಿತ್ರ ಕೇಳಿ ನಕರು ದೇವಿ ನಿಜ ನೀನು ಜನ್ಮದಿಂದ ನನಗಿಂತ ಉತ್ತಮಳು ನಾನು ಮಾನವ ನೀನು ದೇವಿ ಆದರೂ ನೀನು ನನ್ನ ಮರದಿ ಎಷ್ಟಾದರೂ ನೀನು ನನ್ನ ಪೋಷ್ಯ ವರ್ಗಕ್ಕೆ ಸೇರಿದವಳು ನಾನು ಚಕ್ರವರ್ತಿ ಆಗಿದ್ದವನು ಈಗ ಬ್ರಾಹ್ಮಣ ಬ್ರಾಹ್ಮಣನಾಗಬೇಕೆಂದಿರುವೇನು ಸ್ತ್ರೀವಿತ್ತದಿಂದ ಜೀವನ ಮಾಡುವುದು ಪಾಪವೃತ್ತಿ ಪಾಪವೃತ್ತಿ ಧರ್ಮವಲ್ಲ ನಾನೆಂಥದನ್ನು ಒಪ್ಪಿಕೊಳ್ಳುವುದು ಎಂದರು ಮೇಲಿಕೆಯು ಒಂದು ಗಳಿಗೆ ಅವಕ್ಕಾದಳು ನಾನು ದೇವತೆಯಾದರೂ ತನ್ನ ಪ್ರಭಾವದಿಂದ ಆತನ ಮನಸ್ಸನ್ನು ದಾರದಂತೆ ಮಾಡಿ ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ವರ್ತಿಸುವಂತೆ ಮಾಡಬಲ್ಲವಲ್ಲವಳಾದರು ಧರ್ಮ ಧರ್ಮಗಳ ಸಂಗತಿಯಂದು ಹೆದರಿ ಹಿಂದೆಗೆದಳು ಏನು ಮಾಡಬೇಕು ಎನ್ನಿಸಿ ತನ್ನ ಪ್ರಜ್ಞಾಬಲದಿಂದ ನೋಡಿದಳು ದೇವ ಮರುಮಾತನಾಡಿ ಆಯಾಸಪಡಿಸಬೇಕಿಲ್ಲ ಬೇಕಲ್ಲ ಎಂದು ಹೆದರುವೆನು ಅಪ್ಪಣೆಯಾದರೆ ಧರ್ಮವನ್ನು ಕುರಿತು ಎರಡು ಮಾತು ಹೇಳುವೆನು ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು ಆದರೂ ಅಪ್ಸರೆಯರಿಗೆ ವಿಚಿತ್ರವಾದ ಒಂದು ಮೇಧಾಶಕ್ತಿ ಇರುವುದು ಎಂಬುದನ್ನು ಅರಿತ ಮನಸ್ಸು ಆಗಲಿ ಅವಳು ಏನು ಹೇಳುವಳೋ ಕೇಳೋಣ ಎಂದು ಆಕೆ ಮಾತನ್ನು ಕೇಳಲು ಸಿದ್ಧವಾಗಿ ಆಗಬಹುದು ಎಂದರು ಮಿನಕೆಯಲು ಹೇಳಿದಳು ದೇವ ಮಡದಿಯು ಮಾನವನ ಪೋಷ್ಯವರ್ಗವೆಂಬುದು ನಿಜವಾದರೂ ಅವಳು ಅವನ ಆಸ್ತಿ ಎಂಬುದನ್ನು ಮರೆಯಬಾರದು ಗರ್ಭವತಿಯಾದವಳನ್ನು ಮದುವೆಯಾದವನು ಗರ್ಭದಲ್ಲಿರುವ ಮಗುವನ್ನು ತನ್ನ ಮಗನೆಂದು ಒಪ್ಪಿ ಅವನನ್ನು ಸಹೋದರ ಪುತ್ರ ಪರಿಗ್ರಹಿಸುವಂತೆ ಪ್ರಭಾವ ಸಂಪನ್ನಳಾದವಳನ್ನು ಮದುವೆಯಾದವನು ಅವಳಿಗೆ ಪತಿಯಾಗುವಂತೆ ಅವನ ಪ್ರಭಾವಗಳಿಗೂ ಪ್ರಭಾವಗಳಿಗೂ ಪತಿಯಾಗುವವನ್ನಲ್ಲವೇ ಹಸುವನ್ನು ಕೊಂಡುಕೊಂಡವನು ಹಗ್ಗವನ್ನು ಹಿಂದಕ್ಕೆ ಕೊಡುವಂತೆ ನೀನು ನನ್ನನ್ನು ಮದುವೆಯಾದ ಮದುವೆಯಾದಂದು ನನ್ನಲ್ಲಿದ್ದ ಪ್ರಭಾವಗಳನ್ನೆಲ್ಲ ಹಿಂದಕ್ಕೆ ಕೊಟ್ಟು ಬಿಡಲಿಲ್ಲ ಅಲ್ಲದೆ ನಾನು ನಿನ್ನನ್ನು ವರಿಸಿರುವುದು ಇಂದನ ಅಪ್ಪನೆಯಿಂದ ಶಾಪಗ್ರಸ್ಥಳಾಗಿ ಮಾನವಲೋಕಕ್ಕೆ ನಾನು ಬರಲಿಲ್ಲವಾಗಿ ನನ್ನ ಪ್ರಭಾವಗಳು ನಾನೂ ಬಿಟ್ಟು ಬಂದಿಲ್ಲ ಇಷ್ಟು ದಿನವೂ ನಾನಾಗಿ ಅವುಗಳನ್ನು ಉಪಯೋಗಿಸಬಾರದು ಎಂದು ಈ ದಿನ ನೀನೇ ಯಜ್ಞೇಶ್ವರನನ್ನು ಪ್ರಾರ್ಥಿಸಿ ಸಾಧನವೊಂದನ್ನು ಪಡೆಯಬೇಕೆಂದುಕೊಂಡೆ ಯಜ್ಞೇಶ್ವರನಂತೆಯೇ ದೇವತೆಯಾದ ನನ್ನನ್ನು ನಿನ್ನವಳಾಗಿ ಮಾಡಿಕೊಂಡ ಮೇಲೆ ನನ್ನ ಪ್ರಭಾವಗಳೆಲ್ಲವೂ ನಿನ್ನವಾಗಲಿಲ್ಲವೇ ನಿನ್ನವಾಗಲಿಲ್ಲವೇ ರುದ್ರಪ್ರಸಾದವನ್ನು ಸ್ವೀಕರಿಸಿದಂತೆ ಆಪೋದೇವಿಯವರ ಅನುಗ್ರಹವನ್ನು ಅಂಗೀಕರಿಸಿದಂತೆ ನನ್ನ ಪ್ರಭಾವಗಳನ್ನು ಒಪ್ಪಿಕೋ ವಿಶ್ವಾಮಿತ್ರನಿಗೆ ಅವಳ ವಿಚಾರ ಸರಣಿಯು ಶುದ್ಧವಾಗಿರುವುದು ಮನಸ್ಸಿಗೆ ಅರಿಕೆಯಾಯಿತು ಆತನು ಹೇಳಿದನು ಮೇನಕ ನೀನು ಹೇಳುವುದು ಧರ್ಮಸಮ್ಮತವಾಗಿದೆ ಧರ್ಮವು ಹೇಗೆ ಹೇಗೆ ಆದರೂ ಆಗ್ನೇಯವಾಗಿಯೇ ಉಳಿವುದು. ಬುದ್ಧಿಗೆ ಎಂದು ಗೋಚರವಾಗುವುದಿಲ್ಲ ಆದರಿಂದ ನನಗೆ ತಿಳಿದ ಮಟ್ಟಿಗೆ ಸಕಾರಣವಾಗಿ ವಿಚಾರ ಮಾಡಿ ಸಿದ್ಧಾಂತಕ್ಕೆ ಬರಬೇಕೆಂಬ ಸಾಧು ಸಂಪ್ರದಾಯಕ್ಕೆ ಅನುಗುಣವಾಗಿ ನೀನು ಸಕಾರಣವಾಗಿ ನಿಂದ ಸಿದ್ಧಾಂತವನ್ನು ಮಂಡಿಸಿರುವೆ ಅದನ್ನು ಒಪ್ಪದಿರಲು ನನಗೆ ಯಾವ ಕಾರಣಗಳು ಸ್ಫುರಿಸಿಲ್ಲವಾದ್ದರಿಂದ ಅದಕ್ಕೆ ಪ್ರತಿಯಾಡಲು ನನಗೆ ಮಾತಿಲ್ಲ ಆದರೂ ಇಂದಿನ ಹಿರಿಯರು ಯಾರೂ ಈ ಕಾರ್ಯವನ್ನು ಮಾಡಿಲ್ಲವೆಂಬುದೊಂದು ಮಾಡಿಲ್ಲವೆಂಬುದೊಂದು ಇದನ್ನು ಧರ್ಮವೆಂದು ಅಂಗೀಕರಿಸುವಲ್ಲಿ ನನಗೆ ಅರಿಕೆ ಅರಿಕೆ ಅರಿವಿಲ್ಲದೆಯೇ ಮಾನವ ಸಹಜವಾದ ಲೋಭವು ಪ್ರವರ್ತಿಸಿತು ಎಂಬ ಭೀತಿಯೊಂದು ಇದನ್ನು ಅಂಗೀಕರಿಸುವುದರಲ್ಲಿ ನನಗೆ ಆತ್ಮತೃಪ್ತಿ ಇಲ್ಲವೆಂಬುದೊಂದು ಹೀಗೆ ಮೂರು ಕಾರಣಗಳಿಂದ ಸದ್ಯದಲ್ಲಿ ನಿನ್ನ ಸಿದ್ಧಾಂತವನ್ನು ಅಂಗೀಕರಿಸದಿದ್ದರೆ ಕೋಪ ಮಾಡಿಕೊಳ್ಳಬೇಡ ನಿನ್ನ ಪ್ರಭಾವದಿಂದ ನನ್ನ ಮನಸ್ಸನ್ನು ಜಪ ಜಡ ಮಾಡಿ ಮಾತಿಗೆ ಒಪ್ಪುವಂತೆ ಮಾಡಬೇಡ ಇನ್ನೂ ಸ್ವರ್ಗಕ್ಕೆ ಬರುವುದಿಲ್ಲವೆಂದೇ ಸ್ವರ್ಗವೇ ನಿನ್ನ ಬೆಳಗ್ಗೆ ಬಂದರೆ ಏನು ಮಾಡವೆಯೋ ನೋಡೋಣ ಎಂದುದು ನೆನಪಿನಲ್ಲಿದೆ ಸ್ವರ್ಗ ವಾಸಿನ ಬಳು ಬಂದರೆ ಸ್ವರ್ಗವೇ ಸ್ವರ್ಗವೂ ಬಂದಂತಾಯಿತು ಆದರೂ ತಡೆ ಹಾಗೆ ಬೇಕೆಂದರೆ ತ್ರಿಶಂಕು ಸ್ವರ್ಗ ಸ್ವರ್ಗಕ್ಕೆ ಕಳುಹಿಸಿದೆ ಪ್ರಭಾವ ನನ್ನಲ್ಲಿ ಇನ್ನೂ ಅಷ್ಟು ಇರಬೇಕಲ್ಲ ಅದನ್ನು ಉಪಯೋಗಿಸಿಕೊಳ್ಳೋಣ ನನಗೆ ಯತ್ನವಿಲ್ಲದೆ ಬಂದರೆ ಆಗ ನಿನ್ನದನ್ನು ತೆಗೆದುಕೊಳ್ಳೋಣವಂತೆ ಎಂದರು ಮಾತು ಮೃದುವಾಗಿ ಹೃದಯಂಗಮವಾಗಿ ವಿಶ್ವಾಸದಿಂದ ಹಕ್ಕಿಯನ್ನು ಹಿಡಿದುಕೊಂಡವನು ಅದಕ್ಕೆ ನೋವಾಗದಂತೆ ಹಿಡಿದಿದ್ದರು ಹಿಡಿದವು ಮಾತ್ರ ಬಿಗಿಯಾಗಿರುವಂತೆ ಕೇಳುವುದಕ್ಕೆ ಪ್ರಿಯವಾಗಿದ್ದರೂ ಕಪಿಮುಷ್ಟಿಯಂತೆ ದೃಢವೇ ಆಗಿತ್ತು ಆ ಮಾತುಗಳನ್ನು ಕೇಳಿ ಗಳಗಳನ್ನೇ ಹತ್ತು ದೇವತೆಯಾಗಿ ಸಂತೋಷ ಸಾಗರದಲ್ಲಿ ಈಜುತ್ತಿದ್ದವಳು ಅಳುವುದನ್ನು ಕಂಡು ಕಂಡವಳು ಅಲ್ಲ ಕೇಳಿದವಳು ಅಲ್ಲ ಅಲ್ಲ ಮನೋಭಂಗವೆಂಬುದನ್ನು ಮನೋಭಂಗ ಏನೆಂಬುದನ್ನು ಅರಿಯದವಳು ತನ್ನ ಜೀವಿತದಲ್ಲಿ ತಾನು ಮಾಡಬೇಕಾದ ಕೆಲಸ ಆಗಲಿಲ್ಲ ಎಂಬುದನ್ನೇ ಅದುವರೆವರೆಗೂ ತಿಳಿಯದವಳು ತನ್ನ ಮೊದಲನೇ ಆಶಾಭಂಗದಲ್ಲಿ ಮಗುವಿನಂತೆ ಹತ್ತು ಏನು ವಿಶೇಷ ಮಾನವ ಲೋಕಕ್ಕೆ ಬಂದ ಮೇಲೆ ಮಾನವನ ಹುಟ್ಟುಗುಣವಾದ ಅಳುವನ್ನು ನಿವಾರಿಸುವುದೆಂತೂ ಅಳುವುದಕ್ಕೆ ಬರೆದಿದ್ದರೂ ಆ ಹೆಣ್ಣು ಸ್ವಭಾವವೇ ಅವಳನ್ನು ಅಳಿಸಿತು